ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸುಭದ್ರ ಕೋಟೆಗಳಿರುವ ಆಕಾಶದ ಅಣೆ ಮಾಡಲಾಗಿರುವ ಆ ದಿನದ ಮತ್ತು ನೋಡುವವನ ಹಾಗೂ ನೋಡಲ್ಪಡುವ ವಸ್ತುವಿನ ಹೊಂಡದವರು ನಾಶವಾದರು ಭೀಕರವಾಗಿ ದಗದಗಿಸುವ ಇಂಧನದ ಬೆಂಕಿ ತುಂಬಿದ್ದ ಹೊಂಡದವರು ಅವರು ಆ ಹೊಂಡದ ಅಂಚಿನಲ್ಲಿ ಕುಳಿತಿದ್ದಾಗ ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ತಾವು ಮಾಡುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದಾಗ ಆ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಹಗೆತನವು ಪ್ರಚಂಡನೂ ಸ್ವಯಂಸ್ತುತ್ಯರ್ಹನೂ ಆಗಿರುವ ಅಲ್ಲಾಹನ ಮೇಲೆ ಅವರು ವಿಶ್ವಾಸ ವಿಧಿಸುತ್ತಾರೆಂಬುದರ ಬೇರಾವುದೇ ಕಾರಣದಿಂದಾಗಿರಲಿಲ್ಲ ಅವನು ಭೂಮಿ ಮತ್ತು ಆಕಾಶಗಳ ಸಾಮ್ರಾಜ್ಯದ ಆ ಅಲ್ಲಾಹನು ಸಕಲವನ್ನು ವೀಕ್ಷಿಸುತ್ತಿರುವನು ಯಾರು ಸತ್ಯವಿಶ್ವಾಸಿಗಳಾದ ಸ್ತ್ರೀ ಪುರುಷರ ಮೇಲೆ ಮರ್ದನವೆಸಗಿದರೋ ಮತ್ತು ಆ ಬಳಿಕ ಪಶ್ಚಾತ್ತಾಪ ಅವರಿಗೆ ಖಂಡಿತವಾಗಿಯೂ ನರಕದ ಯಾತನೆ ಇದೆ ಮತ್ತು ಅವರಿಗೆ ಸುಡುವ ಯಾತನೆ ಇದೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರಿಗೆ ಮತ್ತು ಸತ್ಕರ್ಮ ಬೆಸಗಿದವರಿಗೆ ನಿಶ್ಚಯವಾಗಿಯೂ ಸ್ವರ್ಗೋದ್ಯಾನಗಳಿವೆ ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು ಇದೇ ಮಹಾಯಶಸ್ಸು ನಿಜಕ್ಕೂ ನಿಮ್ಮ ಪ್ರಭುವಿನ ಹಿಡಿತವು ಬಹಳ ಕಠಿಣವಾದುದು ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಪುನಃ ಸೃಷ್ಟಿಸುವನು ಮತ್ತು ಅವನು ಮಹಾಕ್ಷಮಾಶೀಲನು ಪ್ರೀತಿಸುವವನೂ ಆಗಿರುತ್ತಾನೆ ಅವನು ವಿಶ್ವಸಿಂಹಾಸನದ ವಡೆಯನು ಪರಮೋನ್ನತನು ಮತ್ತು ತಾನಿಚ್ಛಿಸಿದ್ದನ್ನು ಮಾಡಿಬಿಡುವವನು ನಿಮಗೆ ಸೇನೆಗಳ ಸಮಾಚಾರ ತಲುಪಿದೆಯೇ ಫಿರ್ಅನ್ ಮತ್ತು ಸಮೂದರ ಸೇನೆಗಳ ಸಮಾಚಾರ ಆದರೆ ಸತ್ಯ ನಿಷೇಧಿಗಳು ಸುಳ್ಳಾಗಿಸುವುದರಲ್ಲೇ ಮಗ್ನರಾಗಿದ್ದಾರೆ ವಸ್ತುತಃ ಅಲ್ಲಾಹನೂ ಅವರನ್ನು ಸುತ್ತುವರಿದಿದ್ದಾನೆ ಅವರ ನಿರಾಕರಣೆಯಿಂದ ಈ ಕುರ್ಆನಿಗೇನೂ ನಷ್ಟವಿಲ್ಲ ವಾಸ್ತವದಲ್ಲಿ ಈ ಕುರ್ಆನ್ ಅತ್ಯುನ್ನತ ಮಟ್ಟದ್ದಾಗಿದೆ ಸುರಕ್ಷಿತವಾಗಿರುವ ಹಾಳೆಯಲ್ಲಿ ಮುದ್ರಿತವಿದೆ